ವರದರಾಜಾ ಇಂಗಾರಿಯರು ಮತ್ತು ಅಬಲಾಶ್ರಮ ಅಬಲಾಶ್ರಮದ ಗೃಹ ಪ್ರವೇಶೋತ್ಸವ ನಡೆದದ್ದು ನನಗೆ ಚೆನ್ನಾಗಿ ಜ್ಞಾಪಕವಿದೆ ಅದು ಬಹುಶಃ ಸಾವಿರದ ಒಂಬೈನೂರ ಒಂಬತ್ತು ಅಥವಾ ಸಾವಿರದ ಒಂಬೈನೂರ ಹತ್ತರಲ್ಲಿ ದಿವಸ ಬೆಳಿಗ್ಗೆ ಓಲಗದೊಡನೆ ಉತ್ಸವ ಪ್ರಾರಂಭವಾಯಿತು ಹವಾಮಾನ ಶಕಿಯೂ ಇಲ್ಲದೆ ಇಲ್ಲದೆ ಸೂರ್ಯಕಾಂತಿಯಿಂದ ಸುಖಕರವಾಗಿತ್ತು ಪಟ್ಟಣದ ಪ್ರಮುಖ ಜನ ಬಹುಬಂದಿ ಬಂದಿದ್ದರು ಅವರಲ್ಲಿ ಮುಖ್ಯರಾದವರು ರಿಟೈರ್ಡ್ ಸಬ್ಜಡ್ಜಿ ಎಸ್ ವರದರಾಜ ಇಂಗಾರ್ಯರು ಲಂಡನ್ ಮಿಷನ್ ಹೈಸ್ಕೂಲ್ ಹೆಡ್ ಮಾಸ್ತರು ಕೆ ರಾಮಚಂದ್ರರಾಯರು ಅಡ್ವೊಕೇಟ್ ಕೆ ಶೇಷ ಗಿರಿರಾಯರು ಕೆಎಸ್ ಕೃಷ್ಣಯ್ಯರವರು ಎ ಆರ್ ಪೆನುಗೊಂಡೆಯಿಂದ ಶಿವಶಂಕರಂಪಿಳ್ಳೆಯವರು ಆಂಧ್ರದಿಂದ ಡಾಕ್ಟರ್ ಪಟ್ಟಾಭಿ ಸೀತಾರಾಮಯ್ಯನವರು ಇತ್ಯಾದಿ ಗಣ್ಯ ಮಹನೀಯರು ಕಟ್ಟಡದ ಕೆಲಸ ಮುಕ್ಕಾಲು ಪಾಲು ಮುಗಿದಿತ್ತು ಸಭಾಮಂಟಪದ ಕೆಲಸ ಕೊಂಚ ಇನ್ನೂ ಬಾಕಿ ಇತ್ತು ಸಭೆ ನಡೆದದ್ದು ಹೊರಗಡೆ ಚಪರದಲ್ಲಿ ಎಂದು ನನ್ನ ಜ್ಞಾಪಕ ವರದರಾಜಿಂಗಾರ್ಯರು ಸಭಾಧ್ಯಕ್ಷರಾಗಿದ್ದರು ಆ ದಿನದ ಮುಖ್ಯ ಭಾಷಣ ಕೆ ರಾಮಚಂದ್ರರಾಯರವರದು ರಾಮಚಂದ್ರರಾಯರು ಉತ್ತಮ ಭಾಷಣಕಾರರು ಇಂಗ್ಲಿಷ್ ಸಾಹಿತ್ಯದಲ್ಲಿ ನುರಿತ ವಿದ್ವಾಂಸರು ಮತ್ತು ಸಮಾಜ ಸೇವಾ ಕಾರ್ಯಗಳಲ್ಲಿ ಉತ್ಸಾಹಿಗಳು ಅವರು ನೂರಾರು ಮಂದಿ ವಿದ್ಯಾರ್ಥಿಗಳಿಗೆ ಬಹು ವಿಧಗಳಲ್ಲಿ ಉಪಕಾರ ಮಾಡಿದ್ದ ಮಹನೀಯರು ಅವರ ಭಾಷಣ ಶೈಲಿ ಲಲಿತವಾಗಿ ಗಂಭೀರವಾಗಿ ವಿಷಯ ತುಂಬಿರುತ್ತಿತ್ತು ಆ ದಿವಸ ಅವರು ತಮ್ಮ ಭಾಷಣದಲ್ಲಿ ಅಬಲಾಶ್ರಮ ಸಂಸ್ಥೆಯ ಪ್ರಾರಂಭ ಸಂದರ್ಭವನ್ನು ಉದ್ದೇಶವನ್ನು ವಿವರಿಸಿ ಆ ಸಂಸ್ಥೆಯು ಸಮಸ್ತ ಮಹಾಜನರ ಪೋಷಣೆಗೂ ಅರ್ಹವಾದದೆಂದು ಭಿನ್ನಯಿಸಿ ಶುಭವನ್ನು ಕೋರಿದರು ವರದರಾಜಂಗಾರ್ಯರ ಅಧ್ಯಕ್ಷ ಭಾಷಣವು ಶಿವಶಂಕರಂ ಅವರ ಮುಕ್ತಾಯ ಭಾಷಣವೂ ಆ ದಿನದ ಉತ್ಸವಕ್ಕೆ ಕಳೆ ಏರಿಸಿದವು ಸಂಸ್ಥೆಯ ಚರಿತ್ರೆ ನನಗೆ ತಿಳಿದುಬಂದ ಮಟ್ಟಿಗೆ ಹೀಗೆ ಪೆನುಗೊಂಡೆ ಬಲ್ಲಾರಿ ಪ್ರಾಂತ್ಯಗಳಲ್ಲಿ ಐಜಾಗ್ ಜೆ ಪಿಟ್ ಎಂಬ ಇಂಗ್ಲಿಷ್ ದೊಡ್ಡ ಮನುಷ್ಯ ಇಂಡಿಯನ್ ಸಿವಿಲ್ ಸರ್ವಿಸಿಗೆ ಸೇರಿದವನಾಗಿ ಕಲೆಕ್ಟರ್ ಆಗಿದ್ದ ಆತ ಇಂಡಿಯಾ ದೇಶದ ಜನರಲ್ಲಿ ಸ್ನೇಹ ವಿಶ್ವಾಸ ಉಳ್ಳವನಾಗಿದ್ದ ಆತನ ಬಾರ್ಯೆಯೂ ಹಾಗೆಯೇ ನಮ್ಮ ದೇಶದ ಸ್ತ್ರೀ ಜನರ ಹಿತಕ್ಕಾಗಿ ಕಾರ್ಯ ನಡೆಸಬೇಕೆಂದು ಕುತೂಹಲ ಉಳ್ಳವನಾಗಿದ್ದಳು ಆ ಪಿಟ್ ದಂಪತಿಗಳಿಗೂ ಪೆನುಗೊಂಡೆಯ ವಕೀಲ ಶಿವಶಂಕರಂ ಅವರಿಗೂ ಸ್ನೇಹ ಬೆಳೆದಿತ್ತು ಪಿಟ್ ಎಂಬ ತನ್ನ ಸರ್ವಿಸ್ ಮುಗಿಯುವುದಕ್ಕೆ ಬಹಳ ಮುಂಚೆಯೇ ತನ್ನ ಪ್ರಾಯದಲ್ಲಿ ತೀರಿಕೊಂಡ ಅನಂತರ ಆತನ ಬಾರ್ಯೆ ಇಂಗ್ಲೆಂಡ್ಗೆ ಹೋಗಿ ಕೇಂಬ್ರಿಡ್ಜ್ ಪಟ್ಟಣದಲ್ಲಿ ವಾಸವಾಗಿದ್ದಳು ಆಕೆ ಆಗಾಗ್ಗೆ ಶಿವಶಂಕರಂ ಅವರಿಗೆ ಪತ್ರ ಬರೆದು ತನಗೆ ಹಿಂದೆ ಇದ್ದ ಉದ್ದೇಶವನ್ನು ಪ್ರಸ್ತಾವಿಸುತ್ತಿದ್ದಳು ಆಕೆಯ ಮನಸ್ಸಿಗೆ ತೋರಿದ್ದ ಯೋಚನೆಗಳಲ್ಲಿ ನಿರ್ಗತಿಕರಾದ ಪಾಲೆಯರಿಗೂ ಬಾಲ ವಿತಂತುಗಳಿಗೂ ಸಹಾಯವಾಗುವ ಒಂದು ಸಂಸ್ಥೆಯನ್ನು ನಿರ್ಮಿಸಬೇಕೆಂಬುದೊಂದು ಆ ಆಲೋಚನೆ ಶಿವಶಂಕರಂ ಶಿವಶಂಕರಂ ಅವರಿಗೂ ಒಪ್ಪಿಗೆ ಆ ಉದ್ದೇಶಕ್ಕಾಗಿ ಆಕೆಯೆ ತನ್ನ ಗಂಡನಿಂದ ತನಗೆ ಬಂದಿದ್ದ ಹಣದಲ್ಲಿ ಸುಮಾರು ಮೂರು ರೂಪಾಯಿಗಳ ಗಳನ್ನು ಕೊಡುವ ಇಷ್ಟವನ್ನು ಸೂಚಿಸಿದ್ದಳು ಅದು ಅಬಲಾಶ್ರಮದ ಮೂಲಧನವೆಂದು ಈಗ ನನ್ನ ಜ್ಞಾಪಕ ಇದಕ್ಕೆ ಪೂರ್ವಚರಿತ್ರೆಯಾಗಿ ಇನ್ನೊಂದು ಪ್ರಕರಣವಿದೆ ಸುಮಾರು ಸಾವಿರದ ಒಂಬೈನೂರ ನಾಲ್ಕು ಐದರಲ್ಲಿ ಬೆಂಗಳೂರಿನಲ್ಲಿ ಇಂಡಿಯನ್ ಪ್ರೋಗ್ರೆಸಿವ್ ಯೂನಿಯನ್ ಅಥವಾ ಭಾರತ ದೇಶಾಭ್ಯುದಯ ಸಂಘ ಎಂಬ ಒಂದು ಸಂಸ್ಥೆ ಪ್ರಾರಂಭವಾಗಿತ್ತು ವರದರಾಜ ಅಯ್ಯಂಗಾರ್ಯರು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆಂದು ನನ್ನ ನೆನಪು ಅವರ ಹಿರಿಯ ಮಗ ಅಡ್ವೊಕೇಟ್ ಎಸ್ ವೆಂಕಟಾಚಲಯ್ಯಂಗಾರ್ಯರವರು ಕಾರ್ಯದರ್ಶಿ ಅದರ ಮುಖ್ಯ ಸದಸ್ಯರಲ್ಲಿ ಕೆ ರಾಮಚಂದ್ರರಾಯರು ಮೈಸೂರು ಸ್ಟ್ಯಾಂಡರ್ಡ್ ಪತ್ರಿಕೆಯ ಸಂಪಾದಕರಾಗಿದ್ದ ಎಂ ಶ್ರೀನಿವಾಸ ಅಯ್ಯಂಗಾರ್ಯರು ಲೀಡರ್ ಜಿ ವೆಂಕಟರಮಣಯ್ಯನವರು ಸಿ ವೆಂಕಟವರದಯ್ಯಂಗಾರ್ಯರು ಇವರು ಸೇರಿದರು ಆ ಸಂಸ್ಥೆ ಆಗಾಗ ಸಭೆ ಸೇರಿಸಿ ಸಾಮಾಜಿಕ ಪ್ರಶ್ನೆಗಳನ್ನು ಸುಧಾರಣೆಯ ಅವಶ್ಯತೆಗಳನ್ನು ಕುರಿತು ಚರ್ಚೆ ಮಾಡಿಸುತ್ತಿತ್ತು ಆ ಸಂಘವು ಕನ್ನಡದಲ್ಲಿ ಹಿತವಾದಿ ಎಂಬ ಮಾಸಪತ್ರಿಕೆಯನ್ನು ನಡೆಸುತ್ತಿತ್ತು ನಾನು ಆಗ ವಿದ್ಯಾರ್ಥಿ ದಶೆಯಲ್ಲಿದ್ದೆ ಹಿತವಾದಿ ಪತ್ರಿಕೆಯನ್ನು ಓದುತ್ತಿದ್ದೆ ಗಂಭೀರವಾದ ವಿಷಯಗಳನ್ನು ಕುರಿತು ಸರಳವೂ ಸರಸವೂ ಆದ ಕನ್ನಡದಲ್ಲಿ ಬರೆಯುವುದು ಸಾಧ್ಯವೆಂಬುದನ್ನು ಹಿತವಾದಿ ಪತ್ರಿಕೆಯಿಂದಲೇ ನಾನು ಮೊದಲು ಕಲಿತುಕೊಂಡದ್ದು ಈಗಲೂ ನನ್ನ ನೆನಪಿನಲ್ಲಿ ನಿಂತಿರುವ ಹಿತವಾದಿ ಲೇಖನಗಳು ಎರಡು ಅವುಗಳಲ್ಲೊಂದು ಈಶ್ವರಚಂದ್ರ ವಿದ್ಯಾಸಾಗರರ ಜೀವನ ಚರಿತ್ರೆಯನ್ನು ಕುರಿತದ್ದು ಈಶ್ವರಚಂದ್ರರು ಬಂಗಾಳ ದೇಶದ ಪ್ರಸಿದ್ಧ ಸಂಸ್ಕೃತ ವಿದ್ವಾಂಸರು ಮತ್ತು ಸಮಾಜ ಸುಧಾರಕರು ವಿತಂತು ವಿಹ ವಿವಾಹದ ಯುಕ್ತೆಯನ್ನು ಪ್ರತಿಪಾದನೆ ಮಾಡಿ ಆ ಸಂಬಂಧವಾದ ಕಾನೂನಿಗೆ ಸಹಾಯವಾಗಿ ನಿಂತವರು ಈಶ್ವರಚಂದ್ರರು ಅವರ ಜೀವಿತವನ್ನು ನಮ್ಮ ವಿದ್ವಾಂಸರು ಬೆಳ್ಳಾವೆ ಸೋಮನಾಥಯ್ಯನವರು ಸೊಗಸಾದ ಕನ್ನಡದಲ್ಲಿ ಸೊಗಸಾಗಿ ನಿರೂಪಿಸಿದ್ದರು ಹಿತವಾದಿ ಪತ್ರಿಕೆಯ ಎರಡನೆಯ ಪ್ರಬಂಧ ನನ್ನ ಜ್ಞಾಪಕದಲ್ಲಿ ಉಳಿದಿರುವುದು ಅಶೋಕನು ಮಾರ್ಕಸ್ ಔರಿಲಿಯಸ್ನು ಎಂಬ ವಿಷಯವನ್ನು ಕುರಿತದ್ದು ಇದು ಘನವಾದ ಲೇಖನ ಇದು ಬಹುಶಃ ವೆಂಕಟ ವರದಿಂಗಾರ್ಯರ ಲೇಖನವೆಂದು ತೋರುತ್ತದೆ ಅಂತ ಒಳ್ಳೆಯ ಪತ್ರಿಕೆಯನ್ನು ಉಳಿಸಿಕೊಳ್ಳುವ ಔದಾರ್ಯ ಕನ್ನಡ ಮಹಾಜನಕ್ಕೆ ಇಲ್ಲದೆ ಹೋಯಿತು ಹಿತವಾದಿ ಪತ್ರಿಕೆಯ ರಕ್ಷಾಪುಟದ ಮೇಲೆ ದೇಶಾಭ್ಯುದಯ ಸಂಘದ ಪ್ರಕಟಣೆ ಪ್ರಕಟಣೆ ಬರುತ್ತಿತ್ತು ಅದರಲ್ಲಿ ಕಾರ್ಯದರ್ಶಿ ವೆಂಕಟಾಚಲ ಇಂಗಾರ್ಯರ ಹೆಸರು ಇರುತ್ತಿತ್ತು ಆಗ ಕೋಲಾರ ಮುಳುಬಾಗಿಲುಗಳಲ್ಲಿದ್ದ ನಾನು ಆ ಮಹಾನುಭಾವರ ಹೆಸರನ್ನು ನೋಡಿ ಅಂತವರನ್ನು ಕಂಡು ಮಾತನಾಡಿ ಪರಿಚಯ ಮಾಡಿಕೊಳ್ಳಬೇಕೆಂದು ಆಶಪಡುತ್ತಿದ್ದೆ ಸಾವಿರದ ನಾನು ಬೆಂಗಳೂರಿಗೆ ಬಂದಾಗ ವೆಂಕಟಾಚಲ ಇಂಗಾರ್ಯರು ಅರಳೆಪೇಟೆಯ ಒಂದು ಮನೆಯಲ್ಲಿ ಆಫೀಸು ಮಾಡಿಕೊಂಡಿದ್ದರು ರೈಲಿಗಾಗಿ ಹೋಗುವಾಗಲೂ ಬರುವಾಗಲೂ ಅವರ ಹೆಸರಿನ ಬೋರ್ಡ್ ನೋಡಿ ಮೆಚ್ಚುಗೆಯಿಂದ ಕೈ ಮುಗಿಯು ಕೆಲವು ದಿನವಾದ ಅವರ ಪರಿಚಯದ ಸಂತೋಷ ನನ್ನ ಪಾಲಿಗೆ ಬಂತು ತಂದೆ ರಾಜ ಇಂಗಾರ್ಯರು ಮಗ ವೆಂಕಟಾಚಲ ಇಂಗಾರ್ಯರು ನನಗೆ ತಿಳಿದಿರುವ ಸಾಧು ಸತ್ಪುರುಷರಲ್ಲಿ ಪ್ರಥಮ ಗಣ್ಯರು ಅವರ ನಡವಳಿಕೆ ವಿನಯಸಂಪನ್ನವಾದದ್ದು ಶೀಲವು ಪರಿಶುದ್ಧವಾದದ್ದು ಇಬ್ಬರು ಸತ್ಯಸಂಧರು ಅವರ ಮನಸ್ಸು ಉದಾರ ಅವರ ಪೋಷಣೆಯಲ್ಲಿ ಬೆಳೆದು ದೊಡ್ಡವರಾದ ಜನ ನೂರು ಮಂದಿ ಎಂದರೆ ಅತಿಶಯವಲ್ಲ ಇಂಥವರ ಪ್ರಭಾವದಿಂದ ಕೆಲಸ ಮಾಡುತ್ತಿದ್ದದ್ದು ದೇಶಾಭ್ಯುದಯದ ಸಂಘ ಆ ಸಂಘದ ಸಂಘದ ಚರ್ಚೆ ಸಮಾಲೋಚನೆಗಳಿಂದ ರೂಪ ತಾಡಿ ಹೊರಟದ್ದು ಬಬಲಾಶ್ರಮ ದೇಶಾಭ್ಯುದಯ ಸಂಘವು ಅಬಲಾಶ್ರಮವು ಅರವತ್ತು ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿದ್ದ ಸಾಮಾಜಿಕ ವಾತಾವರಣ ಎಂತಹದ್ದು ಆಗಿನ ಪ್ರಮುಖ ಜನರ ಧ್ಯೇಯಗಳು ಎಷ್ಟುಉದಾತ್ತವಾದದ್ದು ಅಂದಿನ ವಿದ್ವಜ್ಜನದ ಆಶಯಗಳು ಎಷ್ಟು ಉನ್ನತವಾದದ್ದು ಎಂಬುದಕ್ಕೆ ನಿದರ್ಶನವಾಗಿದೆ ಮೇಲೆ ವೆಂಕಟವರದ ಇಂಗಾರ್ಯರ ಹೆಸರನ್ನು ಸ್ಮರಿಸಿದ್ದೇನೆ ದೇಶಾಭ್ಯುದಯ ಸಂಘ ಮತ್ತು ಅಬಲಾಶ್ರಮ ಎರಡಕ್ಕೂ ಮೂಲಕರ್ತರು ಮುಖ್ಯ ಸಂಚಾಲಕರು ಆಗಿದ್ದವರು ಚಕ್ರವರ್ತಿ ವೆಂಕಟವರದ ಇಂಗಾರ್ಯರವರು ಅವರ ಜೀವನಕಥೆ ಒಂದು ಪ್ರತ್ಯೇಕ ಗ್ರಂಥಕ್ಕೆ ತಕ್ಕ ವಸ್ತು ಅವರು ಮಾಲೂರು ಸಮೀಪದ ಒಂದು ಹಳಿಯವರು ಮೈಸೂರು ಪಟ್ಟಣದಲ್ಲಿ ಮಹಾರಾಜ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಬಾಬಾ ಸಾಹೇಬರ ಶಿಷ್ಯರು ಅವರು ಎಫ್ಎ ಕ್ಲಾಸಿನಲ್ಲಿ ಓದುತ್ತಿದ್ದಾಗಲೇ ಕಾಂಗ್ರೆಸ್ಗಾಗಿ ವಿದ್ಯಾರ್ಥಿಗಳಿಂದ ಚಂದಹಣ ಕೊಡಿಸಿ ಕಾಂಗ್ರೆಸ್ಗೆ ಕಳುಹಿಸುತ್ತಿದ್ದರು ಉತ್ತರೋತ್ತರ ಅವರು ಗವರ್ಮೆಂಟ್ ಪ್ರೆಸ್ನಲ್ಲಿ ಕರಡು ಶೋಧಕ ಶೋಧಕರಾಗಿದ್ದರು ಅವರ ವಿವಾಹ ಕೊಂಚಮಟ್ಟಿಗೆ ರಿಫಾರ್ಮ್ ಎಂದರೆ ಪರಿಷ್ಕೃತ ರೀತಿಯದು ಅವರ ಭಾರ್ಯೆ ಶ್ರೀಮತಿ ಕೃಷ್ಣಮ್ಮನವರು ಮಾಧ್ವರು ಅವರ ಸ್ಥಳ ಪೆನುಗೊಂಡೆ ಆಕೆಗೂ ಸಮಾಜ ಸಂಸ್ಕಾರದ ವಿಷಯದಲ್ಲಿ ನೈಜವಾದ ಶ್ರದ್ಧೆಯಿತ್ತು ಅವರಿಬ್ಬರಿಗೂ ಸ್ನೇಹಿತರಾದವರು ಪೆನುಗೊಂಡೆಯ ಶಿವಶಂಕರಂ ಅವರು ಶಿವಶಂಕರಂ ಅವರು ಆಂಧ್ರ ಸಾಹಿತ್ಯದಲ್ಲಿ ತುಂಬಾ ಅಭಿರುಚಿಯುಳ್ಳವರು ಭಾಗವತ ಪ್ರೇಮಿಗಳು ಇಂಗ್ಲಿಶ ಭಾಷೆಯ ಪ್ರಯೋಗಗಳನ್ನು ಚೆನ್ನಾಗಿ ಬಲ್ಲವರು ಮತ್ತು ಸ್ವಭಾವದಲ್ಲಿ ಉದಾರಿಗಳು ಈ ಶಿವಶಂಕರಂ ಅವರು ವೆಂಕಟ ವರದೈಂಗಾರ್ಯರಿಗೂ ಶ್ರೀಮತಿ ಕೃಷ್ಣಮ್ಮನವರಿಗೂ ಮುಖ್ಯ ಪ್ರೋತ್ಸಾಹಕರಾಗಿದ್ದರು ಅಬಲಾಶ್ರಮವು ಶ್ರೀ ಕೃಷ್ಣಮ್ಮ ವೆಂಕಟ ವರದಿಂಗಾರ್ಯರ ಜೀವಿತದ ಸಾಧನೆ ಅವರು ನೆಟ್ಟಸಸೀದು ವೆಂಕಟ ವರದೈಂಗಾರ್ಯರ ಮಿತ್ರಮಂಡಲಿ ವಿಸ್ತಾರವಾಗಿತ್ತು ಮೈಸೂರು ಸ್ಟ್ಯಾಂಡರ್ಡ್ ಪತ್ರಿಕೆಯ ಸಂಪಾದಕರಾದ ಶ್ರೀ ಶ್ರೀನಿವಾಸ ಇಂಗಾರ್ಯರು ಅದರಲ್ಲಿ ಮುಖ್ಯರು ಅವರಲ್ಲದೆ ಸಾತ್ತೂರು ನಾರಾಯಣರಾವ್ ನರಸೋಜಿ ನಾರಾಯಣ್ ಬಾಪು ಅನಂತ ಜೋಶಿ ವೆಂಕಟಾಚಲಇಂಗಾರ್ಯರು ತಮ್ಮ ತಮ್ಮ ಶ್ಯಾಮಿಂಗಾರ್ಯರು ಇಂತಹ ಅನೇಕರು ಸಹಾಯವಾಗಿದ್ದರು ಈ ಮಹನೀಯರು ಸಹಕಾರ ಸಂಘ ಪ್ರಯತ್ನದಲ್ಲಿಯೂ ಮುಂದಾಳುಗಳಾಗಿದ್ದರು ಬಹುಶಃ ಬೆಂಗಳೂರು ಕೋಆಪರೇಟಿವ್ ಬ್ಯಾಂಕಿನ ಸ್ಥಾಪಕರ ಪೈಕಿ ಇವರಲ್ಲಿ ಕೆಲವರಿ ದರೆಂದು ಜ್ಞಾಪಕ ವೆಂಕಟವರದ ಹಿಂಗಾರ್ಯರ ನಿಷ್ಠೆಯ ವಿಷಯದಲ್ಲಿಯೂ ಪ್ರಾಮಾಣಿಕತೆಯ ವಿಷಯದಲ್ಲಿಯೂ ಎಲ್ಲರಿಗೂ ಸಂಪೂರ್ಣ ವಿಶ್ವಾಸವಿತ್ತು ಆದ್ದರಿಂದ ಅವರು ಅಬಲಾಶ್ರಮದ ಬಗ್ಗೆ ಮಾಡಿದ ಬೇಡಿಕೆ ಎಲ್ಲಿಯೂ ವ್ಯರ್ಥವಾಗಲಿಲ್ಲ ಬಹುಮಂದಿ ಶಕ್ತಿಯಾನುಸಾರ ಧನ ಸಹಾಯವನ್ನು ಇತರ ಸಹಾಯವನ್ನು ಇಷ್ಟದಿಂದ ಕೊಟ್ಟರು ಹಾಗೆಯೇ ಬೆಳೆಯಲು ಪ್ರಾರಂಭವಾದದ್ದು ಅಬಲಾಶ್ರಮ ಪ್ರಾರಂಭೋಷ್ ಉತ್ಸವದ ದಿವಸ ಮಧ್ಯಾಹ್ನ ವೆಂಕಟ ವರದಿಂಗಾರ್ಯರ ಮನೆಯಲ್ಲಿ ಸಂತೋಷ ಭೋಜನ ಏರ್ಪಾಟಾಗಿತ್ತು ನಾನು ಡಾಕ್ಟರ್ ಪಟ್ಟಾಭಿ ಸೀತಾರಾಮಯ್ಯನವರನ್ನು ಮೊದಲು ಕಂಡದ್ದು ಅಲ್ಲಿ ಆ ಹೋಟೆಲ್ನ ಸಂಭಾಷಣೆಯಲ್ಲಿ ಪತ್ರಿಕೋದ್ಯೋಗದ ಪ್ರಸ್ತಾವ ಬಂತು ಯಾರೋ ಆಂಧರೂ ತೆಲುಗಿನ ಕೃಷ್ಣ ಪತ್ರಿಕೆಯ ಮಾತನ್ನೆತ್ತಿದರು ಆಗ ಪಟ್ಟಾಭಿ ಸೀತಾರಾಮಯ್ಯನವರು ಆಡಿದ ಒಂದು ಮಾತು ನನ್ನ ಮನಸ್ಸಿಗೆ ನಾಟಿತು ಒಳ್ಳೆಯ ಪತ್ರಿಕೆಯು ನನ್ನ ಪ್ರದೇಶದ ಜನಜೀವನವನ್ನು ಮೇಲ್ಮಟ್ಟ ಕೆತ್ತುತ್ತದೆ ಕೆಟ್ಟುತ್ತದೆ ಎಂದು ಆ ಮಾತು ಅವರಿಗೆ ಅವರಿಗೂ ನನಗೂ ಸ್ನೇಹ ಬೆಳೆಯಿತು ಹತ್ತು ಹನ್ನೆರಡು ವರ್ಷ ನಡೆಯಿತು ಆಮೇಲೆ ದಾರಿಗಳು ಬೇರೆ ಬೇರೆಯಾದವು ಉತ್ಸಾಹ ಸಮಾರಂಭಗಳಲ್ಲಿ ಪ್ರಾರಂಭವಾದ ಅಬಲಾಶ್ರಮವು ಕೆಲವು ವರ್ಷಗಳಾದ ಬಳಿಕ ದುರ್ಬಲವಾಯಿತು ವೆಂಕಟವರ ದಯಂಗಾರ್ಯರು ಶ್ರೀಮತಿ ಕೃಷ್ಣಮ್ಮನವರು ವೃದ್ಧರಾದರು ಅನುಕೂಲತೆ ಕಡಿಮೆಯಾಯಿತು ಹಾಗೆ ಕೊಂಚ ಕ್ಷೀಣ ದಶೆಗೆ ಇಳಿದು ಆ ಸಂಸ್ಥೆಯನ್ನು ಪುನರುದ್ಧಾರ ಮಾಡಬೇಕೆಂದು ಸಂಕಲ್ಪಿಸಿ ಮುಂದೆ ಬಂದವರು ಶ್ರೀಮಾನ್ ಯರ್ನಾಗೇಶ್ವರ ಅಯ್ಯರವರು ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಸುಂದರಮ್ಮನವರು ಇವರ ಸಹಾಯಕ್ಕೆ ಬಂದ ಮಹನೀಯರಲ್ಲಿ ಡಾಕ್ಟರ್ ಬಿಕೆ ನಾರಾಯಣರಾಯರು ಪ್ರಥಮರು ಶ್ರೀಮತಿ ಇಂದಿರಾಬಾಯಿ ವಾಸುದೇವಮೂರ್ತಿಯವರು ಸಹಕಾರ ನೀಡಿದರು ಶ್ರೀ ಎಸ್ನಾರಾಯಣರಾಯರವರು ಸಲ ಸಲಹೆ ಕೊಟ್ಟರು ಶ್ರೀ ಪಿಆರ್ ರಾಮಯ್ಯನವರು ಅವರ ಭಾರ್ಯೆ ಶ್ರೀಮತಿ ಜಯಲಕ್ಷ್ಮ ಜಯಲಕ್ಷ್ಮನವರು ಆಸಕ್ತಿಯಿಂದ ಸಹಕರಿಸಿ ಬಂದರು ಇತರ ಮಹಾನಿಯರು ಅನೇಕ ಮಂದಿ ಉದಾರ ಸಹಾಯ ಮಾಡಿದರು ಈ ಎಲ್ಲಾ ಮಹನೀಯರ ಪ್ರಯತ್ನದಿಂದ ಅವಲಾಶಮ ಮತ್ತೆ ತಲೆ ಎತ್ತಿ ನಿಂತು ಅಭಿವೃದ್ಧಿಯ ಸೂಚನೆಗಳನ್ನು ತೋರುತ್ತಿದೆ ಈ ಸಂಸ್ಥೆ ಹಿಂದೂ ಸಮಾಜಕ್ಕೆ ಶುಭಕರವಾದದ್ದು ಸಮಸ್ತ ಮಹಾಜನರ ಅಭಿಮಾನಕ್ಕೂ ಅರ್ಹವಾದದ್ದು